Unit 5, ಯುನಿಟ್ ಫೈವ್ ಲೆಸನ್ ನಂಬರ್ ನಮಸ್ಕಾರ ರಾಮು ನಮಸ್ಕಾರ ರಾಮು ನಮಸ್ಕಾರ ಯಾರು ರಾಜುನಾ ನಮಸ್ಕಾರ ಯಾರು ರಾಜುನಾ ಸಮಾಚಾರ ಹೇಗಿದ್ದೀಯಾ ಏನ್ ಸಮಾಚಾರ ಹೇಗಿದ್ದೀಯಾ ಸಮಾಚಾರ ಎಲ್ಲ ಆಮೇಲೆ ಇದೇ ನೀನ್ ಸಮಾಚಾರ ಎಲ್ಲ ಆಮೇಲೆ ಇದೇ ನೀನ್ ಇಲ್ಲಿ ಈಗ ನಾನು ಇದೇ ಊರ್ನಲ್ಲಿ ಇದ್ದೀನಿ ಎಲ್ಲಿದೆ? ನಮ್ಮ ಮನೆ ಸರಸ್ವತಿಪುರಂನಲ್ಲಿದೆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಮಕ್ಕಳೆಲ್ಲ ಎಲ್ಲಿದ್ದಾರೆ ಮೊದಲನೆಯವನು ಬೊಂಬೈನಲ್ಲಿದ್ದಾನೆ ಮೊದಲನೆಯವನು ಬೊಂಬೈನಲ್ಲಿದ್ದಾನೆ ಎರಡನೇ ಅವಳು ಮಗಳು ಎರಡನೆಯವಳು ಮಗಳು ಅವಳು ದೆಹಲಿಯಲ್ಲಿದ್ದಾಳೆ ಅವಳು ದೆಹಲಿಯಲ್ಲಿದ್ದಾಳೆ ಇನ್ನೊಬ್ಬ ಇಲ್ಲೇ ನನ್ನ ಜೊತೆನೆ ಇದನ್ನೊಬ್ಬ ಇಲ್ಲೇ ನನ್ ಜೊತೆನೆ ಇದ್ದಾನೆ ನಿನ್ ಜೊತೆ ಇದಾನಲ್ಲ ಅವನ್ ಯಾವ ಕೆಲಸದಲ್ಲಿ ಇದಾನೆ ನಿನ್ ಜೊತೆ ಇದಾನಲ್ಲ ಅವನ್ ಯಾವ ಕೆಲಸದಲ್ಲಿ ಇದಾನೆ ಇವನ್ ಇಂಜಿನಿಯರ್ಗೆ ಇವನ್ ಇಂಜಿನಿಯರ್ ನಿನಗೆ ಎಷ್ಟು ಜನ ಮಕ್ಕಳಿದ್ದಾರೆ ನನಗೆ ಇಬ್ರು ಒಂದ್ ಗಂಡು ಒಂದ್ ಹೆಣ್ಣು ನನಗಿಬ್ರು ಒಂದ್ ಗಂಡು ಒಂದ್ ಹೆಣ್ಣು ಅದೇ ಮನೆಯಲ್ಲಿ ಇದ್ದೀರಿ ತಾನೆ ಅದೇ ಮನೆಯಲ್ಲಿ ಇದ್ದೀರಿಲ್ಲ ಈಗ ಆ ಮನೇಲಿ ಅಲ್ಲೇ ಐದನೇ ಮೇನಲ್ಲಿ ಬೇರೆ ಮನೇಲಿ ಇದ್ದೀವಿ ಅಲ್ಲೇ ಐದನೇ ಮೇನಲ್ಲಿ ಬೇರೆ ಮನೆಯಲ್ಲಿ ಇದೀವಿ ಮನೆ ದೊಡ್ಡದಾಗಿದ್ಯಾ ಸುಮಾರು ದೊಡ್ದಾಗಿದೆ ಸುಮಾರ್ ದೊಡ್ಡದಾಗಿದೆ ಮೂರ್ ದೊಡ್ಡ ರೂಮ್ಗಳಿವೆ ಮೂರ್ ದೊಡ್ಡ ರೂಮ್ಗಳಿವೆ ಒಂದ್ ವರಾಂಡ ಇದೆ ಒಂದ್ ವರಾಂಡ ಇದೆ ಹಾಲು ಅಡಿಗೆ ಮನೆ ಬಚ್ಚಲ್ ಮನೆ ಮತ್ತು ಊಟದ ಮನೆ ಎಲ್ಲಾ ಇವೆ ಹಾಲು ಅಡಿಗೆ ಮನೆ ಬಚ್ಚಲ್ ಮನೆ ಮತ್ತು ಊಟದ ಮನೆ ಎಲ್ಲಾ ಇವೆ ಒಂದ್ಸಲ ಮನೆಗ್ ಬಾ ಒಂದ್ಸಲ ಮನೆಗ್ ಬಾ ಆಗ್ಲಿ ನಿನ್ ಮನೆಗ್ ಗುರುತೇನು ಆಗ್ಲಿ ನಿನ್ ಮನೆಗ್ ಗುರುತನು ಮನೆ ಹಿಂದೆ ಮರಗಳು ಮನೆ ಹಿಂದೆ ಮುಂದೆ ಮರಗಳು ಏನಾದ್ರೂ ಇದೆಯಾ ನಮ್ದು ಮೂಲೆ ಮನೆ ನಮ್ದು ಮೂಲೆ ಮನೆ ಎಡಗಡೆ ಒಂದ್ ಅಂಗಡಿ ಇದೆ ಎಡಗಡೆ ಒಂದ್ ಅಂಗಡಿ ಇದೆ ಹಿಂದೆ ಹಿಟ್ಲಲ್ಲಿ ಎರಡು ದೊಡ್ಡ ಮಾವಿನ ಮರಗಳಿವೆ ಹಿಂದೆ ಹಿಟ್ಲಲ್ಲಿ ಎರಡು ದೊಡ್ಡ ಮಾವಿನ ಮರಗಳಿವೆ ಮುಂದೆ ನಾಲ್ ತೆಂಗಿನ ಮರ ಇದೆ ಮುಂದೆ ನಾಲ್ಕ್ ತೆಂಗಿನ ಮರ ಇದೆ ಮುಂದ್ಗಡೆ ಒಂದ್ ಪಕ್ಕಕ್ಕೆ ದಾಸವಾಳದ್ ಗಿಡ ಇದೆ ಮುಂದ್ಗಡೆ ಒಂದ್ ಪಕ್ಕಕ್ಕೆ ದವಾಳದ್ ಗಿಡ ಇದೆ ಒ ಮತ್ತೆ ಯಾವಾಗ ನಮ್ ಭೇಟಿ ಒಳ್ಳೆಯದು ಮತ್ತೆ ಯಾವಾಗ ನಮ್ ಭೇಟಿ ನನ್ನ ನಿನ್ನ ಭೇಟಿ ನಮ್ಮನೇಲೆ ನಾಳೇನೆ ನನ್ನ ನಿನ್ನ ಭೇಟಿ ನಾಳೆನೆ ನಮ್ಮನೇಲೆ ಈಗೇನಯ್ಯ ಗೃಹ ಪ್ರವೇಶದ ಊಟ ಈಗೇನಯ್ಯ ಗೃಹ ಪ್ರವೇಶದ ಊಟ ಯಾವುದೋ ಒಂದು ಒಟ್ನಲ್ಲಿ ನಾಳೆ ನಿನ್ನ ಊಟ ನಮ್ಮನೇಲೆ ಯಾವುದೋ ಒಂದು ಒಟ್ಟಿನಲ್ಲಿ ನಾಳೆ ನಿನ್ನೂ ಟ ಸರಿ. ಡ್ರಿಲ್ಸ್ ರೆಪಿಟೇಷನ್ ಡ್ರಿಲ್ ರಿಪಿಟ್ ಅಷ್ಟು ಮೀ ಎಲ್ಲಾ ಎಲ್ಲ ಸಮಾಚಾರ ಎಲ್ಲಾ ಆಮೇಲೆ ಕೆಲಸ ಎಲ್ಲ ಆಮೇಲೆ ಕೆಲಸ ಎಲ್ಲ ಆಮೇಲೆ ಊಟ ಎಲ್ಲಾ ಊಟ ಎಲ್ಲಾ ಎಲ್ಲಿದ್ದೀನಿ ನಾವ್ ಎಲ್ಲಿದ್ದೀವಿ ನಾವು ಎಲ್ಲಿದ್ದೀವಿ ನೀನ್ ಎಲ್ಲಿದೀಯೇ ನೀನ್ ಎಲ್ಲಿದೀಯೆ ನೀವ್ ಎಲ್ಲಿದಿರಿ? ನೀವ್ ಎಲ್ಲಿದಾನೆ? ಅವನ್ ಎಲ್ಲಿದ್ದಾನೆ ಅವಳು ಎಲ್ಲಿದ್ದಾಳೆ ಅವಳು ಎಲ್ಲಿದ್ದಾಳೆ ಅವರಿದ್ದಾರೆ ಅವರು ಎಲ್ಲಿದ್ದಾರೆ ಅದು ಎಲ್ಲಿದೆ ಅದು ಎಲ್ಲಿದೆ ಅವು ಎಲ್ಲಿವೆ ಎಲ್ಲಿ ನೀನ ಅಲ್ಲಿದೀಯ ನೀನ್ ಅಲ್ಲೆ ನೀವು ಅಲ್ಲಿದ್ದೀರಿ ನೀವು ಅಲ್ಲಿದ್ದೀರಿ ಅವನ್ ಅಲ್ಲಿದಾನೆ. ಅವನ ಅಲ್ಲಿದ್ದಾನೆ ಅವಳು ಅಲ್ಲಿದ್ದಾಳೆ ಅವಳು ಅಲ್ಲಿದ್ದಾಳೆಲ್ಲಿದ್ದಾರೆ ಅವರಿದ್ದಾರೆ ಅದೇ ಅದು ಅಲ್ಲಿದೆ ಅವು ಅಲ್ಲಿವೆ ಅವು ಅಲ್ಲಿವೆ ಸೀತಮ್ಮ ಎಲ್ಲಿದ್ದಾರೆ ಸೀತಮ್ಮ ಎಲ್ಲಿದ್ದಾರೆ ರಾಜಾರಾಯರು ರಾಯರು ಎಲ್ಲಿದ್ದಾರೆ ರಾಜ ರಾಯರು ಎಲ್ಲಿದ್ದಾರೆ ರಾಮನ್ ಚಿಕ್ಕಪ್ಪ ಎಲ್ಲಿದ್ದಾರೆ ರಾಮನ್ ಚಿಕ್ಕಪ್ಪ ಎಲ್ಲಿದ್ದಾರೆ ನಿಮ್ ಮಕ್ಕಳು ಎಲ್ಲಿದ್ದಾರೆ ನಿಮ್ ಮಕ್ಕಳು ಎಲ್ಲಿದ್ದಾರೆ ನಿನ್ ಮಗು ಎಲ್ಲಿದೆ ನಿನ್ ಮಗು ಎಲ್ಲಿದೆ ನಿಮ್ ಮನೆ ಎಲ್ಲಿದೆ ನಿಮ್ ಮನೆ ಎಲ್ಲಿದೆ ನಿಮ್ ನಾಯಿ ಎಲ್ಲಿದೆ ನಿಮ್ ನಾಯಿ ಎಲ್ಲಿದೆ ಅದೇ ಮನೆಯಲ್ಲಿ ಇದೀರಿ ತಾನೆ ಅದೇ ಮನೆಯಲ್ಲಿ ಇದೀರಿ ತಾನೆ ಅದೇ ಊರಲ್ಲಿ ಇದೀರಿ ತಾನೆ ಅದೇ ಊರ್ನಲ್ಲಿ ಇದೀರಿ ತಾನೆ ಅದೇ ರೂಮ್ ಇದಿರಿ ತಾನೆ ಅದೇ ಇಲ್ಲ ಆ ಮನೆಯಲ್ಲಿ ಇಲ್ಲ ಹೌದು ಆ ಊರಲ್ಲಿದ್ದಾರೆ ಹೌದು ಆ ಊರಲ್ಲಿದ್ದಾರೆ ಇಲ್ಲ ಆ ಊರಲ್ಲಿಲ್ಲೇ ಯಾವಾಗ ಮತ್ತೆ ನಮ್ ಭೇಟಿ ಯಾವಾಗ ಮತ್ತೆ ನಾವು ಭೇಟಿ ಯಾವಾಗ ಮತ್ತೆ ನಾವು ಭೇಟಿ ಯಾವಾಗೋಣ ಬಿಲ್ಡಪ್ ಡ್ರಿಲ್ ಮಾಡಲ್ ಇದಾನೆ ಮೈಸೂರಿನಲ್ಲಿ ಇದಾನೆ ಮಗ ಮೈಸೂರಿನಲ್ಲಿ ಇದಾನೆ ತಂಗಿಯ ಮಗ ಮೈಸೂರಿನಲ್ಲಿ ಇದಾನೆ ನನ್ನ ತಂಗಿಯ ಮಗ ಮೈಸೂರಿನಲ್ಲಿ ಇದಾನೆ ನಾವು ಬಿಲ್ಡಪ್ ಇದೀನಿ भाषा संस्थानी भारतीय भाषा संस्थान मैसूरी भारत भाषा संस्थानी ನಾನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಇದ್ದೀನಿ ಇದೀವಿ ಮನೆಯಲ್ಲಿ ಇದೀವಿ ತೋಟದ ಮನೆಯಲ್ಲಿ ಇದೀವಿ ತಮ್ಮನ ತೋಟದ ಮನೆಯಲ್ಲಿ ಇದ್ದೀವಿ ನಮ್ಮ ತಮ್ಮನ ತೋಟದ ಮನೆಯಲ್ಲಿ ಇದ್ದೀವಿ ನಾವು ನಮ್ಮ ತಮ್ಮನ ತೋಟದ ಮನೆಯಲ್ಲಿ ಇದೀವಿ ಇದಾನೆ ಅಮೆರಿಕದಲ್ಲಿ ಇದಾನೆ ತಮ್ಮ ಅಮೆರಿಕಾದಲ್ಲಿ ಇದಾನೆ ಸ್ನೇಹಿತನ ತಮ್ಮ ಅಮೆರಿಕದಲ್ಲಿ ಇದ್ದಾನೆ ನನ್ನ ಸ್ನೇಹಿತನ ತಮ್ಮ ಅಮೆರಿಕಾದಲ್ಲಿ ಇದಾನೆ ಇದಾಳೆ. ಮನೆಯಲ್ಲಿ ಇದ್ದಾಳೆ ಅಡಿಗೆ ಮನೆಯಲ್ಲಿ ಇದ ಮನೆಯಲ್ಲಿ ತೋಟದಲ್ಲಿ ಇದಾರೆ ಅಡಿಕೆ ತೋಟದಲ್ಲಿ ಇದಾರೆ ಈಗ ಅಡಿಕೆ ತೋಟದಲ್ಲಿ ಇದಾರೆ ತಂದೆ ಈಗ ಅಡಿಕೆ ತೋಟದಲ್ಲಿ ಇದಾರೆ ನನ್ನ ತಂದೆ ಈಗ ಅಡಿಕೆ ತೋಟದಲ್ಲಿ ಇದಾರೆ ಮಾಡೆಲ್ ಇದೀಯೇ ಎಲ್ಲಿ ಇದೆಯೇ ಮೈಸೂರಿನಲ್ಲಿ ಎಲ್ಲಿ ಇದೀಯೇ ನೀನು ಮೈಸೂರಿನಲ್ಲಿ ಎಲ್ಲಿ ಇದೀಯ ನಾವು ಬಿಲ್ಡಪ್ ಇದಾಳೆ ಎಲ್ಲಿ ಇದಾಳೆ ಈಗ ಎಲ್ಲಿ ಇದಾಳೆ ಅವಳು ಈಗ ಎಲ್ಲಿ ಇದ್ದಾಳೆ ಇದೀರಿ ಎಲ್ಲಿ ಇದೀರಿ ಬೆಂಗಳೂರಿನಲ್ಲಿ ಎಲ್ಲಿ ಇದ್ದೀರಿ ನೀವು ಬೆಂಗಳೂರಿನಲ್ಲಿ ಎಲ್ಲಿ ಇದ್ದೀರಿ ಸಬ್ಸ್ಟಿಟ್ಯೂಷನ್ ಡ್ರಿಲ್ ಮಾಡೆಲ್ ರಾಮ ಮನೆಯಲ್ಲಿ ಮನೆಯಲ್ಲಿ ಇದ್ಯೂಟ್ ರವಿ ಶಾಲೆಯಲ್ಲಿ ಇದ್ದಾನೆ ರಾಜರು ರಾಜಾರಾಯರು ಶಾಲೆಯಲ್ಲಿ ಇದಾರೆ ಕವಿತಾ ಮನೆಯ ನೀನು ಮನೆಯ ಹಿಂದೆ ಇದಮಾ ದಲಿ ಇದಾಳೆ ವಿಮಲಮ್ಮನವರು ವಿಮಲಮ್ಮನವರು ಡೆಲ್ಲಿ ಇದಾರೆ ಅವನು ಕೆಲಸದಲ್ಲಿ ಇದ್ದಾನೆ ನಾವು ನಾವು ಕೆಲಸದಲ್ಲಿ ಇದ್ದೀವಿ ನಾಯಿ ಮನೆಯ ಮುಂದೆ ಇದೆ ಬೆಕ್ಕುಗಳು ಬೆಕ್ಕುಗಳು ಮನೆಯ ಮುಂದೆ ಇವೆ ಶಿಲ್ಪ ಮನೆಯಲ್ಲಿ ಇದಾರೆ ನೀವು ನೀವು ಮನೆಯಲ್ಲಿ ಇದೀರಿ ಮಗು ಮರದ ಪಕ್ಕದಲ್ಲಿ ಇದೆ ನಾನು ಮರದ ಪಕ್ಕದಲ್ಲಿ ಇದೀನಿ ಆ ತೆಲುಗು ವಿದ್ಯಾರ್ಥಿನಿ ಚೆನ್ನಾಗಿ ಇದಾರೆ ಅವಳು ಚೆನ್ನಾಗಿ ಇದ್ದಾಳೆ transformation drill, model, ಟ್ರಾನ್ಸ್ಫಾರ್ಮೇಶನ್ ಡ್ರಿಲ್ ಮಾಡಲ್ ಊರಿನಲ್ಲಿ ಇದೀನಿಫಾರ್ಮ್ ಅವಳು ಮನೆಯಲ್ಲಿ ಇದ್ದಾಳೆ ಅವಳು ಮನೆಯಲ್ಲಿ ಇಲ್ಲ ರಾಜು ಕೆಲಸದಲ್ಲಿ ಇದ್ದಾನೆ ರಾಜು ಕೆಲಸದಲ್ಲಿ ಇಲ್ಲ ರಮನ ಮನೆಯಲ್ಲಿ ಎರಡು ತೆಂಗಿನ ಮರಗಳು ಇವೆ ರಮನ ಮನೆಯಲ್ಲಿ ಎರಡು ತೆಂಗಿನ ಮರಗಳು ಇಲ್ಲ ಕಮಲಮ್ಮನಿಗೆ ನಾಲ್ಕು ಜನ ಮಕ್ಕಳು ಇದಾರೆ ಕಮಲಮ್ಮನಿಗೆ ನಾಲ್ಕು ಜನ ಮಕ್ಕಳು ಇಲ್ಲ ಅವರಿಬ್ಬರು ಒಂದೇ ಶಾಲೆಯಲ್ಲಿ ಇಲ್ಲ. ಮೋಡಲ್. ಅವನು ಈಗ ಈ ಊರಿನಲ್ಲಿ ಇಲ್ವಾ ನೌ ಟ್ರಾನ್ಸ್ಫಾರ್ಮ್ ಈ ಮರದಲ್ಲಿ ಹಣ್ಣು ಇಲ್ಲ ಈ ಮರದಲ್ಲಿ ಹಣ್ಣು ಇಲ್ವಾ ನಮ್ಮ ಮನೆಯಲ್ಲಿ ಪುಸ್ತಕ ಇಲ್ಲ ನಮ್ಮ ಮನೆಯಲ್ಲಿ ಪುಸ್ತಕ ಇಲ್ವಾ ಅವರಿಗೆ ಮಕ್ಕಳು ಮಾಡಲ್ ರಾಮ ತೋಟದಲ್ಲಿ ಇದಾನೆ ರಾಮ ತೋಟದಲ್ಲಿ ಇದಾನ ಕವಿತಾ ಶಾಲೆಯಲ್ಲಿ ಇದ್ದಾಳೆ ಕವಿತಾ ಶಾಲೆಯಲ್ಲಿ ಇದಾರೆ ನಮ್ಮ ತಂದೆ ಅಂಗಡಿಯಲ್ಲಿ ಇದಾರ ಮನೆಯ ಹಿಂದೆ ಮರಗಳು ಇವೆ ಮನೆಯ ಹಿಂದೆ ಮರಗಳು ಇವೆಯಾ ಅವನ ಮನೆ ಸರಸ್ವತಿಪುರಂನಲ್ಲಿ ಇದೆ ಅವನ ಮನೆ ಸರಸ್ವತಿಪುರಂನಲ್ಲಿ ಇದೆಯ ನೀನು ಕೆಲಸದಲ್ಲಿ ಇದೀಯೇ ನೀನು ಕೆಲಸದಲ್ಲಿ ಇದೀಯಾ ನೀವು ಬೆಂಗಳೂರಿನಲ್ಲಿ ಇದ್ದೀರಿ ನೀವು ಬೆಂಗಳೂರಿನಲ್ಲಿ ಇದ್ದೀರಾ